ಶಾಸ್ತ್ರಜ್ಞಾನವು ಅಹಂಕಾರದಿಂದ ಕೂಡಿದ್ರೆ ಮೋಕ್ಷವನ್ನು ಹೊಣಿಸೋದಿಕ್ಕೆ ಅಸಾಧ್ಯ ಅಂತ ತಿಳಿಸ್ತಾರೆ ಶ್ರುತಿ ಸ್ಮೃತಿ ತಿಳಿದ ಅಹಮ್ಮತಿ ವಿಶಿಷ್ಟನು ಕರ್ಮ ಮಾಡಲು ಪ್ರತಿಗ್ರಹಿಸನು ಪಾಪಗಳ ಕೊಡುತಿಪ್ಪ ನಿತ್ಯಹರಿ ಚತುರದಶ ಭುವನಾಧಿಪತಿ ಕೃತ ಕರತು ಕೃತಜ್ಞ ನಿಯಾಮಕನೆಯನೇ ಮತೀಯ ಭ್ರಂಶ ಪ್ರಮಾದ ಸಂಕಟ ದೋಷ ಅವಾಗಿಲ್ಲ ಶ್ರುತಿ ಅಂದರೆ ವೇದಗಳು ಸ್ಮೃತಿ ಅಂದರೆ ಪುರಾಣಗಳು ಈ ಶ್ರುತಿ ಸ್ಮೃತಿ ಅಂದ್ರೆ ಭೇದ ಪುರಾಣಗಳ ರಹಸ್ಯ ಪ್ರಮೇಯಗಳನ್ನು ತಿಳ್ಕೊಂಡ್ರೂ ಕೂಡ ಅಹಂಕಾರದಿಂದ ಕರ್ಮ ಮಾಡಿದರೆ ಭಗವಂತ ಅದನ್ನ ಯಾವ ಕಾರಣಕ್ಕೂ ಸ್ವೀಕಾರ ಮಾಡೋದಿಲ್ಲ ಭಗವಂತ ನಿತ್ಯ ಪಾಪವನ್ನೇ ಅವರಿಗೆ ಕೊಡ್ತಾನೆ ಪರಮಾತ್ಮ ಚತುರ್ದಶ ಭುವನಾಧಿಪತಿ ಹದಿನಾಲ್ಕು ಲೋಕಗಳಿಗೂ ಕೂಡ ಒಡೆಯನಾಗಿದ್ದು ಭಗವಂತನೇ ಮಾಡಿದ್ದು ನನ್ನ ಈ ಕರ್ಮ ಅವನು ಕ್ರತು ಜ್ಞಾನ ಅವನು ಕೃತಜ್ಞ ಅಂದರೆ ಭಕ್ತರ ಮೇಲೆ ಅನುಗ್ರಹ ಮಾಡುವವನು ಸರ್ವನಿಯಾಮಕ ಅನುಭಕ್ತಿ ಬೇಕು ಆಗ ಮಾಡಿರ್ತಕ್ಕಂಥ ಕರ್ಮ ಜೀವನಿಗೆ ಮತಿಭ್ರಂಶ ಪ್ರಮಾದ ಸಂಕಟ ದೋಷ ಇಲ್ಲದೇ ಇದ್ದಂಗೆ ಭಗವಂತ ಪರಿಹಾರವನ್ನು ಮಾಡ್ತಾನೆ ಕರ್ಮ ಎಷ್ಟೇ ನಿರ್ಮಲವಾಗಿದೆ ಯಥಾರ್ಥ ಜ್ಞಾನದಿಂದ ಮಾಡಿದ್ದಾಗಿದ್ದರೂ ಕೂಡ ಮೋಕ್ಷ ಸಾಧನ ಅನ್ನುವಂಥ ಶಾಸ್ತ್ರಜ್ಞಾನವೂ ಕೂಡ ಭಕ್ತಿ ಇಲ್ಲದೇ ಇದ್ದರೆ ಮೋಕ್ಷವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ವೇದವ್ಯಾಸರ ಮುಂದೆ ನಾರದರು ಹೇಳ್ತಾರೆ ಅನುಷ್ಠಾನ ಕಾಲದಲ್ಲಿ ನಿಷ್ಕಾಮ ಕರ್ಮವನ್ನು ಭಕ್ತಿಯಿಂದ ಅರ್ಪಣೆ ಮಾಡದೇ ಇದ್ದರೆ ಮೋಕ್ಷಜನಕ ಆಗೋದಿಲ್ಲ ಮೋಕ್ಷವನ್ನ ಹೊಂಚೋದಿಲ್ಲ ಈ ರೀತಿಯಾಗಿ ಹೇಳ್ತಾರೆ ಭಾಗವತದಲ್ಲಿ ಮೈತ್ರೇಯರು ವಿದುರನಿಗೆ ಒಂದು ಮಾತು ಹೇಳ್ತಾರೆ ಜೀವ ವಿದ್ಯಾಮದ ಧನಮದ ಕುಲದರ್ ಕುಲಮದ ಕರ್ಮ ಮದಿಂದ ಕೊಬ್ಬಿದ್ರೆ ಮಾಡುವ ಪೂಜೆಯನ್ನು ಭಗವಂತ ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ ಯಾವುದು ಭಕ್ತಿ ಸಹಿತವಾಗಿದೆಯೋ ಅದನ್ನ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ ಅಭಕ್ತ ಎಂತದೇ ಎಂಥದೇ ಉತ್ಕೃಷ್ಟ ಕರ್ಮಗಳನ್ನು ಮಾಡಿದ್ರೂ ಕೂಡ ಅದನ್ನು ಸ್ವೀಕರಿಸೋದಿಲ್ಲ ಆದ್ದರಿಂದ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡಿದರೂ ಕೂಡ ಕರ್ಮ ಮಾಡಿದ್ದು ನಾನೇ ಅಂತ ಅಹಂಕಾರ ಪಟ್ಟರೆ ಅದು ವೇದವಾದ ರಥೋನ ಸ್ಯಾತ್ ನಿಷಿದ್ಧವಾದ ವೇದವಾದ ಅಂತ ಕರೆಸ್ಕೊಳತ್ತೆ ಅಂದಂಥ ಸಾಧನೆ ಆಗತ್ತೆ ಅಂತಹ ಭಕ್ತಿ ಇಲ್ಲದ ಕರ್ಮವನ್ನು ಭಗವಂತ ಯಾವತ್ತೂ ಕೂಡ ಅದನ್ನು ಸ್ವೀಕಾರ ಮಾಡೋದೂ ಮೋಕ್ಷವನ್ನು ಕೊಡೋದಿಲ್ಲ ಅದರ ಬದಲಿಗೆ ಪಾಪಗಳನ್ನೇ ಕೊಟ್ಟು ನರಕಕ್ಕೆ ಕಳಿಸ್ತಾನೆ ಯಾರವನು ಅಂದರೆ ಚತುರದಶ ಭುವನಾಧಿಕೃತ ಹದಿನಾಲ್ಕು ಲೋಕಗಳಿಗೂ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಈ ನನ್ನ ಕರ್ಮ ಮಾಡಿದ್ದ್ಯಾರು ಅಂದರೆ ಈ ಚತುರ್ದಶ ಭುವನಾಧಿಪತಿಯಾಗಿರ್ತಕ್ಕಂಥ ಪರಮಾತ್ಮನೇ ಕೃತ ಮಾಡಿದ್ದು ನಾನು ನಿಮಿತ್ತ ಮಾತ್ರ ಅಂತ ಈ ರೀತಿಯಾಗಿ ಸಾಧಕನಾದವನು ಚಿಂತನೆಯನ್ನು ಮಾಡಬೇಕು ಅವನೇ ಕ್ರತು ಕೃತಜ್ಞ ಈ ರೀತಿಯೆಲ್ಲ ಸ್ತೋತ್ರ ಮಾಡಬೇಕು ಅಂತ ಕರ್ತು ಕೃತಜ್ಞ ನಿಯಾಮಕ ಇದೆಲ್ಲವೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನನ್ನ ಪರಮಾತ್ಮನನ್ನು ಹೇಳುವಂಥ ಶಬ್ದಗಳು ಬಲಿಷ್ಠರಲ್ಲಿ ಬಲರೂಪನಾಗಿ ನೆಲೆಸಿರ್ತಕ್ಕಂಥ ಭಗವಂತನೇ ಶತ್ರುನಾಶಕನಾಗಿರ್ತಕ್ಕಂಥ ನಿನ್ನ ಅನುಗ್ರಹದಿಂದ ನಾನು ಈ ಕರ್ಮಾಚರಣೆಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೀನಿ ನೀನು ನಮ್ಮ ಸುಖವನ್ನು ಹಾಳು ಮಾಡಬೇಡ ನೀನಿಲ್ಲದೆ ನಮಗಿನ್ನಾರು ಸುಖ ಕೊಡ್ತಾರೆ ಭಕ್ತರಿಗೆ ಸುಖಕಾರಕ ಆದ್ದರಿಂದ ನಿನ್ನನ್ನು ಕರತು ಅಂತ ವಿಷ್ಣು ಸಹಸ್ರನಾಮ ಕೊಂಡಾಡ್ತಾ ಇದೆ ನೀನೇ ನಮಗೆ ಈ ಕರ್ಮವನ್ನು ಸ್ವೀಕಾರ ಮಾಡಿ ಅದರ ಯೋಗ್ಯತೆಗೆ ತಕ್ಕಂತೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೆ ಸುಖವನ್ನು ಫಲರೂಪವಾಗಿ ನೀನು ಅನುಗ್ರಹ ಮಾಡುವಂಥವನಲ್ಲಿ ಪ್ರಾ ಪ್ರಾರ್ಥನೆಯನ್ನು ಮಾಡಬೇಕು ಇನ್ನು ಕೃತಜ್ಞ ಅದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಶಬ್ದ ಪರಮಾತ್ಮನ ನಾಮ ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇಧಿನಿ ಪತಿ ಯುದ್ಧರಣದಲ್ಲಿ ರಣಾಂಗಣದಲ್ಲಿ ಸ್ಥಿರವಾಗಿ ಹೋರಾಡುವಂತಹ ಭಕ್ತ ಸ್ತೋತ್ರ ಮಾಡಿದರೆ ಭಗವಂತ ಅವನ ಕೈ ಬಿಡೋದಿಲ್ಲ ಅವನಲ್ಲಿ ತಾನೇ ಅವಿಷ್ಟನಾಗ್ತಾನೆ ಕೃತಜ್ಞ ಅಂದರೆ ಭಕ್ತನ ಮೊರೆಯನ್ನು ಕೇಳಿ ಅನುಗ್ರಹ ಮಾಡೋನು ಅಂತ ಅರ್ಥ ಆದ್ದರಿಂದ ಅವನು ಕರತು ಸುಖಕಾರಕ ಕೃತಜ್ಞ ಅಂದರೆ ಕರ್ಮ ಮಾಡಿದ್ದನ್ನು ತಿಳಿದು ಮಾಡಿದವನಿಗೆ ವಿಶೇಷವಾಗಿ ಆ ಕರ್ಮಕ್ಕೆ ತಕ್ಕಂತೆ ಅವನ ಯೋಗ್ಯತೆಗೆ ತಕ್ಕಂತೆ ಅನುಗ್ರಹವನ್ನು ಮಾಡೋನು ಮತ್ತು ನಿಯಾಮಕ ಈ ರೀತಿಯಾಗಿ ಜೀವನಿಗೆ ಅಥವಾ ಸಾಧಕನಿಗೆ ಭಕ್ತಿ ಬೇಕು ಹೀಗೆಲ್ಲ ಉಪಾಸನೆ ಮಾಡಿದರೆ ಕರತು ಕೃತಜ್ಞ ನಿಯಾಮಕಾಂತಿ ಈ ರೀತಿಯೆಲ್ಲ ಅರ್ಥಾನುಸಂಧಾನ ಪೂರ್ವಕವಾಗಿ ವಿಷ್ಣು ಸಹಸ್ರನಾಮದ ಬೃಹತಿ ಮಂತ್ರಕ್ಕೆ ಅನುಸಾರವಾಗಿ ಇಷ್ಟೆಲ್ಲ ಅನುಸಂಧಾನದಿಂದ ಉಪಾಸನೆಯನ್ನು ಮಾಡಿದರೆ ಫಲ ಏನು ಅಂತ ಪ್ರಶ್ನೆ ಬಂದರೆ ಮತೀಯ ಭ್ರಂಶ ಪ್ರಮಾದ ಸಂಕಟ ದೋಷ ಅವಾಗಿಲ್ಲ ಮತೀಯ ಭ್ರಂಶ ಅಂದರೆ ಭ್ರಾಂತಿ ಜ್ಞಾನ ಅನ್ನೋದು ಯಾವತ್ತೂ ಬರಲ್ಲ ಪ್ರಮಾದ ಅಂದರೆ ಅಜ್ಞಾನ ವಿಸ್ಮೃತಿ ಯಾವ ಪಾಪಗಳು ದೋಷಗಳು ತಗಲೋದಿಲ್ಲ ಸಂಕಟ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕಟ ಇ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ದೋಷಗಳು ಯಾವುದೂ ಕೂಡ ಅವನಿಗೆ ಲೇಪ ಆಗೋದಿಲ್ಲ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಸೌಖ್ಯವೇ ಆಗತ್ತೆ ಅಂತ ವಿಚಾರವನ್ನು ತಿಳಿಸ್ತಾರೆ ಆದ್ದರಿಂದ ಶ್ರುತಿ ಸ್ಮೃತ್ಯಾರ್ಥವ ತಿಳಿದು ಅಹಮ್ಮತಿ ವಿಶಿಷ್ಟನು ಅಂತ ಸ್ಮೃತಿ ಶ್ರುತಿ ಸ್ಮೃತಿ ಅರ್ಥವನ್ನು ತಿಳಿದ ಮೇಲೆ ಅದಕ್ಕೆ ತಕ್ಕಂಥ ವಿನಯವನ್ನು ಅವನು ಮೈಗೂಡಿಸ್ಕೋಬೇಕು ವಿದ್ಯೆ ಇದ್ದು ವಿನಯ ಇಲ್ಲದೇ ಇದ್ದರೂ ಶೋಭೆ ಇರಲ್ಲ ವಿನಯ ಇದೆ ವಿದ್ಯೆ ಇಲ್ಲದೇ ಇದ್ದರೂ ಶೋಭೆ ಇರಲ್ಲ ಆದ್ದರಿಂದ ವಿದ್ಯೆಯ ಜೊತೆಗೆ ವಿನಯವೂ ಸೇರಿದಾಗ ಅದಕ್ಕೆ ಶೋಭೆ ಆಗ ವಿಶಿಷ್ಟ ಕರ್ಮವನ್ನು ಅವನು ಮಾಡಿದ್ರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ವಿಶಿಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಇಲ್ಲ ಅಹಮ್ಮತಿ ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಅಹಂಕಾರದಿಂದ ಅಥವಾ ಕುಲಮದಿಂದ ಈ ರೀತಿಯಾಗಿ ಐಶ್ವರ್ಯ ಮದ ಇತ್ಯಾದಿ ಎಲ್ಲ ಮದಗಳಿಂದ ತುಂಬಿ ಹೇಳಿದ್ರೆ ಅಂತಹ ಕರ್ಮವನ್ನು ಭಗವಂತ ಪ್ರತಿಗ್ರಹಿಸ ಯಾವತ್ತದನ್ನು ಸ್ವೀಕಾರ ಮಾಡೋದಿಲ್ಲ ಬದಲಿಗೆ ಪಾಪಗಳ ಕೊಡೋತಿಪ್ಪ ಹರಿ ಪಾಪಗಳನ್ನೇ ಅವರಿಗೆ ಕೊಡ್ತಾನೆ ನರಕ ಅಂದಂಥ ಮಸುಗಳೇ ಗತಿ ಅನ್ನೋದು ಆಗತ್ತೆ ಅಂತ ತಿಳಿಸ್ತಾರೆ